ಶ್ರೀಗುರುಗಣಪತಿಭ್ಯ ನಮಃ ಹರಿ ಶಿವಪುರಮಹಾತ್ಮ್ಯಲ್ಲಿ ಏಳನೆಯ ಮತ್ತು ಕೊನೆಯ ಅಧ್ಯಯ ಸ್ಕಂದಪುರಾಣದಲ್ಲಿ ಬರುವ ಶಿವಪುರಾಣತ್ಮೆ ಅಥ್ ಶಿವಪುರಮಹಾತ್ಮೆ ಸಪ್ತಮೋಧ್ಯಾ ಶೌನಕವಾಚ ಸೂತ ಸೂತ ಮಹಾಪ್ರಾಜ್ಞ ಧನ್ಯಸ್ವ ಶೈವಪುಂಗವ ಶಾವಿತೇಯಂ ಕಥಾಸ್ಮದ್ಭುತೆ ಶುಭಾವಹ ಶೌನಕನು ಸೂತಪುರಾಣಿಕರನ್ನು ಪ್ರಶ್ನೆ ಮಾಡುತ್ತಾನೆ ಶೌನಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಪ್ರಶ್ನೆ ಮಾಡ್ತಾರೆ ಎಲೈ ಸೂತ ಮುನಿಯೇ ನೀನು ಮಹಾಪ್ರಾಜ್ಞನು ಶಿವಭಕ್ತರಲ್ಲಿ ಶ್ರೇಷ್ಠನಾದ ನೀನೇ ಧನ್ಯನು ಇಂತಹ ಪವಿತ್ರವು ಆಶ್ಕರವೂ ಆದ ಶಿವಪುರಾಣ ಕಥೆಯನ್ನು ನೀನು ನನಗೆ ಹೇಳಿರುವೆ ಪುಂಸಾಂ ಶಿವಪುರಾಣಸ್ರವಣಂ ವ್ರತಿನಾಂ ಮುನೇ ಸರ್ವಲೋಕಹಿತ ಅರ್ಥ ಯ ದಯಾ ನಿಯಮ ವದ ಶಿವಪುರಾಣವನ್ನು ಕೇಳದಿ ಜನರಿಗೂ ಲೋಕಕ್ಕೆಲ್ಲ ಹಿತವನ್ನುಂಟು ಮಾಡುವುದಕ್ಕಾಗಿಯೂ ಈಗ ದಯವಿಟ್ಟು ಪುರಾಣ ಶ್ರವಣ ನಿಯಮವನ್ನು ಹೇಳು ಎನ್ನಲು ಅವ್ರು ಹೇಳ್ತಾರೆ ಸೂತ ಮುನಿಗಳು ಸೂತವಾಚ ನಿಯಮಂ ಶುಣು ಸದ್ಭಕ್ಸಾಮ್ ತೇಷಾಂಚನಕ ಎಲೈ ಶೌನಕ ಮುನಿಯೇ ಅಯ್ಯಾ ಶೌನಕ ಮುನಿಯೇ ಭಕ್ತಿಯಿಂದ ಕೇಳು ಮನುಷ್ಯನು ಯಾವ ರೀತಿಯ ನಿಯಮವನ್ನು ಪಾಲಿಸಬೇಕು ಶೂಪುರಾಣ ಕೇಳುವಾಗ ಅಂತ ಹೇಳಿ ನಿಯಮ ಸತ್ಕಥಾಂ ಶುತ್ವ ನಿರ್ವಿಘ್ನ ಫಲಮುತ್ತಮ್ ಆ ನಿಯಮಗಳ ಪಾಲನೆಯಿಂದ ಈ ಸತ್ಕಥೆಯನ್ನು ಕೇಳಿದರೆ ಅವರಿಗೆ ಸಿಗುವಂಥದ್ದು ಫಲ ಸಿಗುವಂಥದ್ದು ನಿರ್ವಿಘ್ನವಾಗಿ ಸಿಗ್ತದೆ ಯಾವುದೇ ವಿಘ್ನಗಳು ಅಡೆತಡೆಗಳಿಲ್ಲದೆ ಅದರ ಫಲ ಪೂರ್ಣ ಫಲ ಸಿಗ್ತದೆ ಎನ್ನುವಂಥದ್ದು ಪುಂಸಾಂ ದೀಕ್ಷಾವಿಹೀನಾಂಧಿಕಾರತಾಶ್ರವೇ ಶೋತುಕಾಮೈರಥೋ ವಕ್ತು ದೀಕ್ಷಾ ಗ್ರಾಹ್ಯಾಚತೈರ್ ಮುನಿ ಅಂದರೆ ಎಲೆ ಈ ಶೌನಕ ಮುನಿಯೇ ಶಿವದೀಕ್ಷೆಯನ್ನು ತೆಗೆದುಕೊಳ್ಳದಿರುವ ಜನರಿಗೆ ಪುರಾಣವನ್ನು ಕೇಳಲು ಅಧಿಕಾರವಿಲ್ಲಸಾಂ ದೀಕ್ಷಾವಿಹೀನಾ ಅಧಿಕಾರ ಕಥಾಶ್ರವೆ ಕಥಾಶ್ರವಣದಲ್ಲಿ ಅಧಿಕಾರವಿಲ್ಲ ಶಿವದೀಕ್ಷೆ ಅಂತ ಹೇಳಿದರೆ ಶ್ರೋತುಕಾಮೈ ಅಥವ ವಕ್ತು ದೀಕ್ಷಾ ಗ್ರಾಹ್ಯಾ ಚ ತೈ ಮುನೇ ಹೇ ಮುನಿಯೇ ಪುರಾಣವನ್ನು ಕೇಳಲು ಇಚ್ಛೆ ಉಳ್ಳವರು ಪುರಾಣಿಕನಿಂದ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ವಕ್ತು ದೀಕ್ಷಾ ಗ್ರಾಹ್ಯ ವಕ್ತ ಅಂದರೆ ಹೇಳ್ಬೋದು ಅವನ ಬ ಅವನ ಕೈಯಿಂದ ದೀಕ್ಷೆಯನ್ನು ತೆಗೊಳ್ಬೇಕಂದ್ರೆ ಗುರು ಸ್ವರೂಪ ಪೌರಾಣಿಕ ಪುರಾಣವನ್ನು ಹೇಳುವಂಥವನು ಗುರು ಬಾಕಿ ಉಳಿದವರು ಕೇಳುವಂಥ ಶ್ರೋತೃಗಳು ಇವರೆಲ್ಲರೂ ಕೂಡ ಶಿಷ್ಯರು ಎನ್ನುವಂಥ ದೃಷ್ಟಿಯಲ್ಲಿ ಗುರು ಶಿಷ್ಯ ಸಂಬಂಧ ಎನ್ನುವಂಥದ್ದು ಅದರ ಮಹತ್ವದ ಒಂದು ಅರಿವು ನಮಗೆ ಇಲ್ಲಿ ಉಂಟಾಗ್ತದೆ ಅಂದರೆ ಗುರುವಿನ ಕೈಯಿಂದ ದೀಕ್ಷೆ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ ಅದರ ಒಂದು ಮಹಿಮೆ ಏನು ಅಂತೇಳಿ ಹೇಳುವಂಥದ್ದು ಅದರಿಂದಲೇ ಪೂರ್ಣ ಫಲದ ಪ್ರಾಪ್ತಿ ಯಾವುದೇ ಸಿದ್ಧಿ ಆಗಬೇಕಿದ್ದರೆ ಫಲದ ಸಿದ್ಧಿ ಅಂತೇಳಿ ಅಂತಹ ದೀಕ್ಷೆ ಪಡ್ಕೊಳ್ಳದಿದ್ದರೆ ಅದರರ್ಥ ಆ ಗುರುಸ್ಥಾನವನ್ನು ಯಾವಾಗ ಪುರಾಣಿಕನಿಗೆ ಕೊಡದೆ ಕೇವಲ ಒಂದು ನಾಟಕದ ದೃಷ್ಟಿಯನ್ನು ನೋಡಿದರೆ ಈ ಪುರಾಣ ಕಥೆ ಕೇವಲ ಈಗ ರೂಢಿಯಲ್ಲಿ ಹೇಳುವಂತಹ ಏನೋ ಹರಿಕತೆ ಮಾಡ್ತಾಯಿದ್ದಾನೆ ಮಾಡ್ತಾ ಇದ್ದಾರೆ ನಡೀತಾ ಇದೆ ಎನ್ನುವಂಥ ಒಂದು ರೂಡಿಯ ಭಾಷೆಯಲ್ಲಿ ಅದನ್ನ ಬಹಳ ಲಘುವಾಗಿ ತೆಗೆದುಕೊಂಡ್ರೆ ಏನಾಗ್ತದೆ ಅದರ ಫಲ ಏನೇನು ಸಿಗುವುದಿಲ್ಲ ಹೊರತು ಅನೇಕ ಘೋರ ನರಕಗಳು ಅನೇಕ ನೀಚ ಜನ್ಮಗಳು ಕೂಡ ಉಂಟಾಗ್ತವೆ ಅನ್ನುವಂಥದ್ದು ನಾವು ಹಿಂದೆ ಕೇಳಿದ್ದೇವೆ ಹಾಗೆ ಅದನ್ನು ಇನ್ನಷ್ಟು ಆ ಪುರಾಣ ಕಥಾಶ್ರವಣದ ನಿಯಮವನ್ನು ವಿಸ್ತರಿಸ್ತಾನೆ ಹಾಗೆ ಯಾವ ರೀತಿ ಮಾಡಬಾರ್ದು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದರೆ ಏನು ಪುಣ್ಯ ಸಿಗ್ತದೆ ಯಾವ ರೀತಿ ಮಾಡಿ ಯಾವ ರೀತಿ ಮಾಡಬಾರ್ದನ್ನು ಮಾಡಿದರೆ ಏನು ಪಾಪಫಲಗಳು ಸಿಗ್ತವೆ ಶಿವಪುರಾಣವನ್ನು ಕೇಳುವಂಥ ಸಂದರ್ಭದಲ್ಲಿ ಅಂಥೇಳಿ ಬೇರೆ ಬೇರೆ ಉದಾಹರಣೆಗಳನ್ನು ವಿವರವಾಗಿ ಕೊಡ್ತಾರೆ ವ್ಯಾಸ ಮಹರ್ಷಿಗಳು ಶಿವಪುರಾಣದಲ್ಲಿ ಬ್ರಹ್ಮಚರ್ಯ ಮಧಸ್ಸುಪ್ತಿ ಪತ್ರಾವಳ್ಯಾಂಚ ಭೋಜನಂ ಕಥಾ ಸಪ್ತೌ ಭುಕ್ತಿಂಚ ಕುರ್ಯಾನ್ ನಿತ್ಯಂ ಕಥಾ ಪ್ರತಿ ಪುರಾಣವನ್ನು ಕೇಳಲು ಈ ರೀತಿಯಾದ ನಿಯಮವನ್ನು ಪಾಲಿಸಬೇಕು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಬ್ರಹ್ಮಚರ್ಯ ಅಂತ ಹೇಳಿದರೆ ಸ್ತ್ರೀಸಂಗವನ್ನು ಬೀಳತಕ್ಕಂತಹದ್ದು ಪುರಾಣ ಶ್ರವಣದ ಕಾಲದಲ್ಲಿ ಅಂದರೆ ಸಪ್ತಾಹ ಪಕ್ಷವಾಗಲಿ ಎಷ್ಟು ದಿನ ಇದೆಯೋ ಅಷ್ಟು ಸ್ತ್ರೀಸಂಘ ವರ್ಜಿತರಾಗಿರಬೇಕು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಂಥದ್ದು ಅಂತೇಳಿದರೆ ಒಂದು ಇನ್ನೊಂದೇನು ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ಪರಬ್ರಹ್ಮ ದೇವರು ಈ ದೇವರ ಒಂದು ಯಾವ ಈಗ ಶಿವಪುರಾಣ ಶಿವ ಅಂತೂ ದೇವರ ಒಂದು ಯಾವುದೇ ದೇವರ ರೂಪವನ್ನಾಗಲಿ ಅಥವಾ ನಾಮವನ್ನಾಗಲಿ ಅಥವಾ ಆ ತತ್ವವನ್ನಾಗಲಿ ಚಿಂತಿಸುತ್ತಾ ಅನುಷ್ಠಾನ ಮಾಡೋದು ಜೀವನವನ್ನು ನಡೆಸುವಂಥದ್ದು ಆ ಒಂದು ಅವ ಅಷ್ಟು ದಿನ ಎಷ್ಟು ದಿವಸ ಈ ಪುರಾಣ ಕಥೆ ನಡೆಯುತ್ತದೋ ಅಷ್ಟು ದಿವಸ ಕೂಡ ಆ ಪರಬ್ರಹ್ಮ ತತ್ವದಲ್ಲೇ ಆ ಭಗವತ್ ತತ್ವದಲ್ಲಿ ಆ ಶಿವತತ್ವದಲ್ಲಿ ಆ ಹರಿತತ್ವದಲ್ಲಿ ಅಥವಾ ಆ ದೇವಿ ಅಥವಾ ಶಕ್ತಿ ತತ್ವದಲ್ಲಿ ಯಾವ್ಯಾವ ಸಂದರ್ಭದ ಸಂದರ್ಭಕ್ಕೆ ಸರಿಯಾಗಿ ಆಯಾಯ ಪುರಾಣಕ್ಕೆ ಸರಿಯಾಗಿ ಆಯಾಯ ಕಥೆಗೆ ಸರಿಯಾಗಿ ಆಯಾ ದೇವತೆಯ ಒಂದು ಭಕ್ತಿಯಿಂದ ದೇವತೆಯನ್ನು ಆ ದೇವರನ್ನು ಸ್ಮರಿಸುವಂಥದ್ದು ಸದಾ ಸ್ಮರಣೀಯ ಶ್ರವಣ ಆ ಭಗವಂತನ ಕಥಾಶ್ರವಣ ಲೀಲಾಕಥನ ಕಥನ ಕಥನ ಶ್ರವಣ ಮನನ ನಿಧಿಧ್ಯ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಆ ಭಗವಂತನ ಸ್ಮರಣೆ ಕೀರ್ತನೆ ಸ್ಮರಣಂ ಕೀರ್ತನಂ ವಿಷ್ಣು ಅಂಥೇಳಿ ಒಂದು ಬರ್ತದೆ ಅಂದರೆ ನವೋವಿಧ ಭಕ್ತಿ ಏನು ಅಂತೇಳಿ ಹೇಳೋದಕ್ಕೆ ಉದಾಹರಣೆ ಬರ್ತದೆ ಅದಕ್ಕೆ ವಿಷ್ಣುವಿನ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಶ್ರವಣಂ ಕೀರ್ತನ ವಿಷ್ಣೋ ಸ್ಮರಣ ಪಾದಸೇವನ ಅರ್ಚನಂ ಪೂಜನ ಅಂಥೇಳಿ ಅರ್ಚನೆ ಅಂತೇಳಿ ಹೇಳಿದರೆ ಸಖ್ಯಂ ಆತ್ಮ ನಿವೇದನ ಅಂಥೇಳಿ ಕೊನೆಗೆ ಶರಣಾಗತಿ ಒಂದು ಶ್ರವಣ ಅವನಿಲ್ಲ ಕಥೆಗಳನ್ನು ಕೇಳುವಂಥದ್ದು ಕೀರ್ತನೆ ಹಾಡುವಂಥದ್ದು ಭಜನೆ ಕೀರ್ತನೆಗಳನ್ನು ಹಾಡುವಂಥದ್ದು ವಿಷ್ಣು ಸ್ಮರಣ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು ನೆನಪು ಮಾಡುವಂಥದ್ದು ನಾಮಸ್ಮರಣೆಗೂ ನಾಮಜಪ ಇರುವುದು ಪಾದಸೇವನಂ ಪಾದಸೇವೆಯನ್ನು ಮಾಡುವಂಥದ್ದು ಆಮೇಲೆ ಅರ್ಚನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ ಅರ್ಚನೆ ದಾಸ್ಯ ದಾಸನಾಗಿರುವಂಥದ್ದು ದಾಸ ಈಶಭಾವ ಆಮೇಲೆ ಸಖ್ಯ ಮಿತ್ರತ್ವ ಮಿತ್ರಮಿತ್ರರ ಭಾವ ಅವನ ತನ್ನ ಮಿತ್ರ ನಾನು ಅವನ ಮಿತ್ರ ಅನ್ನುವಂಥದ್ದು ಆಮೇಲೆ ಆತ್ಮ ನಿವೇದನೆ ಶರಣಾಗತಿ ಸಂಪೂರ್ಣ ಪ್ರಪತ್ತಿ ಶರಣಾಗತಿ ಈ ರೀತಿ ನವವಿಧ ಭಕ್ತಿ ನವಧಾಭಕ್ತಿ ಅಂತೇಳಿ ಹೇಳ್ತಾರೆ ಶ್ರವಣಂ ಕೀರ್ತನ ವಿಷ್ಣು ಸ್ಮರಣಂ ಪಾದಸೇವನ ಹಾಗೆ ನವಧ ಭಕ್ತಿಯಲ್ಲಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಭಗವಂತನನ್ನು ಭಗವಂತನೊಂದಿಗೆ ಸಂಬಂಧವನ್ನು ನಾವು ಕಾಣಬೋದು ಇಟ್ಟುಕೊಳ್ಬೋದು ಎನ್ನುವಂತಹದ್ದು ಹಾಗೇ ಈಗ ಇಲ್ಲಿ ನಾವು ಹೇಳುವಂಥದ್ದು ಬ್ರಹ್ಮಚರ್ಯ ಅಂತ ಹೇಳಿದರೆ ಅದರಲ್ಲಿ ಒಂದು ಭಗವಂತನೊಂದಿಗೆ ನಾವು ಪರತತ್ವ ಚಿಂತನೆಯಲ್ಲಿ ತೊಡಗಿರುವಂಥದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹಾಗೆ ಇನ್ನೊಂದು ಸ್ತ್ರೀ ಸಂಘವರ್ಜಿತರಾಗಿರುವಂಥದ್ದು ಆ ಸಂದರ್ಭದಲ್ಲಿ ಆ ಅಷ್ಟು ದಿನಗಳ ಕಾಲ ಪುರಾಣ ಶ್ರವಣದ ಕಾಲದಲ್ಲಿ ಅಧ ಸುಪ್ತಿ ಕೆಳಗೆ ಮಲಗುವಂಥದ್ದು ಮೇಲೆ ಮಂಚದಲ್ಲಿ ಎತ್ತರದಲ್ಲಿ ಮಲಗಬಾರ್ದು ಅಥವಾ ಹಾಸಿಗೆ ಮುಂತಾದಳು ಮೇಲೆ ಮಲಗಬಾರ್ದು ನೆಲದ ಮೇಲೆ ಮಲಗಬೇಕು ಅಧಃ ಸುಪ್ತಿ ನಿದ್ದೆ ಕೆಳಗೆ ಮಲಗುವಂಥದ್ದು ಆಮೇಲೆ ಪತ್ರಾವಳ್ಯಾಂಚ ಭೋಜನ ಪತ್ರದಲ್ಲಿ ಎಲೆಯಲ್ಲಿ ಊಟ ಮಾಡಬೇಕು ಬಾಳೆ ಎಲೆಯಲ್ಲಿಯೋ ಅಥವಾ ಯಾವುದೋ ಎಲೆಯಲ್ಲಿ ಊಟ ಮಾಡುವಂಥದ್ದು ಮುತ್ತುಗದ ಎಲೆ ಬೇರೆ ಬೇರೆ ಎಲೆಗಳು ಹೇಳ್ತಾರೆ ಅಶ್ವತ್ಥ ಎಲೆಯೋ ಅದರಿಂದ ಮಾಡಿದಂತಹ ಬಟ್ಟಲು ಎಲೆಯನ್ನು ಮಾಡಿದಂಥ ತಟ್ಟೆ ಅಥವಾ ಎಲೆಯಿಂದ ಎಲೆಯಲ್ಲಿ ಊಟ ಮಾಡುವಂಥದ್ದು ಆಮೇಲೆ ಕಥಾಸಮಾಪ್ತವು ಭುಕ್ತಿಂಚ ಕುರಿಯಾತ್ ನಿತ್ಯ ಕಥಾವ್ರತಿ ಕಥಾಸಮಾಪ್ತಿಯಲ್ಲಿ ಅಂದರೆ ಕಥೆಯಲ್ಲಿ ಕಥೆಯನ್ನೆಲ್ಲ ಕೇಳಿದ ಮೇಲೆ ಆ ದಿವಸದ್ದು ಕಥೆ ಮುಗಿದ ಮೇಲೆ ಹೋಗಿ ಊಟ ಮಾಡಬೇಕು ಭುಕ್ತಿಂಚ ಕುರಿಯಾತ್ ಭೋಜನಂಚ ಕುರಿಯಾತ್ ಕಥಾ ಸಮಾಪ್ತವು ನಿತ್ಯಂ ನಿತ್ಯವೂ ಕೂಡ ಈ ರೀತಿ ಮಾಡಬೇಕು ಕಥಾವ್ರತಿ ಆ ಕಥೆಯ ವ್ರತವನ್ನು ಹಿಡಿದವರು ಈಗ ನಾವು ಹೇಗೆ ಯಜ್ಞದೀಕ್ಷೆ ಅಂತ ಹೇಳ್ತೇವೆ ಹೇಗೆ ಸತ್ಯನಾರಾಯಣ ವ್ರತ ಹಿಡಿತೇವೆ ಅದೇ ರೀತಿಯಲ್ಲಿ ಇದು ಕೂಡ ಒಂದು ವ್ರತ ಪುರಾಣವನ್ನು ಕೇಳುವಂಥದ್ದು ಒಂದು ವ್ರತ ಉಪಾಧಿಯಲ್ಲಿ ವ್ರತದ ನಾವು ಅದನ್ನು ಮಾಡಬೇಕು ಆಚರಣೆ ಅಂತ ಹೇಳ್ತಾರೆ ಈಗ ಯಾವುದೇ ವ್ರತ ಸಂಕಷ್ಟಹರ ವ್ರತ ಗಣಪತಿಯ ವ್ರತ ಈಗ ಬೇರೆ ಬೇರೆ ಶಿವರಾತ್ರಿ ವ್ರತ ಹ್ಞೂ ಬೇರೆ ಬೇರೆ ವ್ರತಗಳು ಏಕಾದಶಿ ವ್ರತ ಇದೆ ಹರಿವಾಸನ ಅಂತಲೇ ಹೇಳ್ತಾರೆ ಹೀಗೆ ಪ್ರದೋಷ ವ್ರತ ಶಿವನಿಗೆ ವಿಶೇಷ ಚತುರ್ದಶಿ ತ್ರಯೋದಶಿ ದಿವಸ ಪ್ರತಿ ತಿಂಗಳು ಬರುವಂಥದ್ದು ಹೀಗೆ ಬೇರೆ ಬೇರೆ ವ್ರತಗಳು ಹೇಗಿದೆಯೋ ಅದೇ ರೀತಿಯಲ್ಲಿ ಕಥಾವ್ರತೆ ವ್ರತ ಕಥೆಯ ಬಗ್ಗೆ ವ್ಯಥೆಯಲ್ಲ ಅದು ಅದು ಪುಣ್ಯಕಥೆ ಹಾಗಾಗಿ ಅದರ ಬಗ್ಗೆ ನಾವು ವ್ರತಧಾರಿಗಳಾಗಿರಬೇಕು ಅದನ್ನು ವ್ಯಥೆ ಪಡ್ತಾ ಕಷ್ಟದಲ್ಲಿ ಅಂತೇಳಿ ಹೇಳುವಂಥದ್ದು ಆಸಕ್ತಿಯಿಂದ ಭಕ್ತಿಯಿಂದ ಆ ಶಿವಭಕ್ತಿ ಅದು ಎಷ್ಟೋ ಕೋಟಿ ಜನ್ಮದ ಒಂದು ಫಲ ಭಗವದ್ಭಕ್ತಿ ಭಗವಂತರ ಮೇಲೆ ಭಕ್ತಿ ಬರುವಂಥದ್ದು ಅಧ್ಯಾತ್ಮದಲ್ಲಿ ಆಸಕ್ತಿ ಬರುವಂಥದ್ದು ಧರ್ಮದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಪುರಾಣ ಕಥೆಗಳಲ್ಲಿ ವೇದ ಶ್ರುತಿ ಸ್ಮೃತಿ ಇತ್ಯಾದಿಗಳಲ್ಲಿ ಆಸಕ್ತಿ ಬರುವಂಥದ್ದು ಎಷ್ಟೋ ಜನ್ಮಗಳ ಅನಂತ ಜನ್ಮಗಳ ಪುಣ್ಯದ ಫಲ ಅಂಥೇಳಿ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ ಅನೇಕ ಜನ್ಮ ಸಂಪ್ರಾಪ್ತವಾದಂತಹದ್ದು ಇದು ಅಂಥೇಳಿ ಅವರ ವಿವೇಕ ಚೂಡಾವಣೆಯಲ್ಲಿ ಅದರ ಬಗ್ಗೆ ಉಲ್ಲೇಖ ಬರ್ತದೆ ಹಾಗೆ ಬೇರೆ ಬೇರೆ ಕಡೆ ಕೂಡ ಹೇಳಿದ್ದಾರೆ ಈಗ ಅಸಮಾಪ್ತ ಪುರಾಣಂಹಿ ಆ ಸಮಾಪ್ತ ಪುರಾಣಂಹಿ ಅಂದರೆ ಪುರಾಣವು ಮುಗಿಯುವವರೆಗೆ ಸಮುಪೋಷ್ಯ ಸುಶಕ್ತಿ ಉಪವಾಸವಿರೋದು ಶಕ್ತನಾದವನು ಸಂಉೋಷ್ಯ ಉಪವಾಸವಿದ್ದು ಸುಶಕ್ತಿ ಮಾನ್ ಶಕ್ತಿ ಅಷ್ಟು ತ್ರಾಣ ಇದ್ರೆ ಸಾಮರ್ಥ್ಯ ಇದ್ದರೆ ಶೃಣುಯಾತ್ ಭಕ್ತಿತ ಶುದ್ಧ ಪುರಾಣ ಶೈವತ್ತಮಂ ಶುಚಿಯಾಗಿ ಉಪವಾಸವಿದ್ದು ಶುಚಿಯಾಗಿ ಭಕ್ತಿಯಿಂದ ಶ್ರೇಷ್ಠವಾದ ಶಿವಪುರಾಣ ಕೇಳಬೇಕು ಸಾಮರ್ಥ್ಯವಿದ್ದರೆ ಅಂದರೆ ಉಪವಾಸ ಅಂತ ಹೇಳಿದರೆ ಏನು ಉಪ ಸಮೀಪೇ ಎನ್ನುವಂಥ ಒಂದು ಅರ್ಥ ಇದೆ ವಾಸ ಉಪವಾಸ ಭಗವಂತನ ಹತ್ತಿರ ಇರುವಂಥದ್ದು ಅಂದರೆ ಸದಾ ಭಗವತ್ ಚಿಂತನೆಯಲ್ಲಿ ಕಾಲವನ್ನು ಕಳೆಯುವಂಥದ್ದು ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದು ಒಂದು ರೀತಿಯ ಉಪವಾಸ ಇನ್ನೊಂದು ಅದು ಮಾನಸಿಕ ಉಪವಾಸ ಇನ್ನೊಂದು ಕಾಯಿಕ ಅಥವಾ ಶಾರೀರಿಕ ಉಪವಾಸ ಅಂತೇಳಿ ಹೇಳಿದರೆ ಹೊಟ್ಟೆಗೆ ಆಹಾರ ತೆಕ್ಕದೆ ಉಪವಾಸ ಮಾಡುವಂದರೆ ನಾವು ಆರಾಮದಲ್ಲಿ ಬೇಕಾದಷ್ಟು ಊಟ ಮಾಡಿ ಅದು ತಮೋ ಗುಣಕ್ಕೆ ಕಾರಣ ಆಗ್ತದೆ ನಿದ್ರ ಆಲಸ್ಯ ಬರ್ತ ಬರ್ತದೆ ಮುಂತಾದವುಗಳು ಹೆಚ್ಚು ಆಹಾರವನ್ನು ತಗೊಂಡ್ರೆ ಯಾಕಂದರೆ ಹೊಟ್ಟೆಯನ್ನು ಹೊಟ್ಟೆಯಲ್ಲಿರುವ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ರಕ್ತ ಸಂಚಾರ ಹೆಚ್ಚು ಆಗಬೇಕಾಗ್ತದೆ ಆ ಕಡೆಗೆ ಆಗ ಮೆದುಳಿಗೆ ತನ್ನ ತಾನೇ ರಕ್ತ ಸಂಚಾರ ಕಡಿಮೆಯಾಗಿ ನಮ್ಮ ಇದು ಮೆದುಳಿನ ಜಾಗೃತ ಅವಸ್ಥೆ ಸುಪ್ತ ಅವಸ್ಥೆಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾಯಿರ್ತದೆ ಅಂದರೆ ಅಲ್ಲಿಗೆ ಬೇಕಾದಷ್ಟು ರಕ್ತದ ಪರಿಚಲನೆ ಆಗುವುದಿಲ್ಲ ಜೀರ್ಣಕ್ಕೆ ಹೆಚ್ಚು ಹೋಗ್ತದೆ ಹಾಗಾಗಿ ಉಪವಾಸ ಇದ್ದರೆ ಹೆಚ್ಚು ಸಕ್ರಿಯವಾಗಿರ್ತದೆ ಅಂತೇಳಿ ಹಾಗಾದರೆ ಹಾಗಂತೇಳಿ ಉಪವಾಸದಿಂದ ಇರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಅಷ್ಟು ಶಕ್ತಿ ಇಲ್ಲದಿದ್ದೋ ಕಷ್ಟಪಟ್ಟು ಉಪವಾಸ ಮಾಡಿದರೆ ಅವನಿಗೂ ತಲೆಗೆ ಹೋಗ್ಲಿಕ್ಕಿಲ್ಲ ಯಾಕಂದರೆ ಹೈಪೋಗ್ಲೈಸೀಮಿಯಾ ಅಂತ ಹೇಳ್ತೇವೆ ವೈದ್ಯಕೀಯ ಭಾಷೆಯಲ್ಲಿ ಅಂದರೆ ಶುಗರು ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಕಮ್ಮಿ ಆದರೆ ಆವಾಗ ತಲೆಗೆ ಹೋಗುವುದಿಲ್ಲ ಅದನ್ನು ಅಭ್ಯಾಸ ಇಲ್ಲದಿದ್ದವರು ಉಪವಾಸ ಮಾಡಿ ಅಭ್ಯಾಸ ಇದ್ದವ್ರಿಗೇ ಆದರೆ ಅದು ಕೂಡಲೇ ಶರೀರದ ಲಿಪಿತ ಕೋಶ ಪಿತ್ತ ಜನಕಾಂಗ ಪಿತ್ತ ಜನಕಾಂಗದಲ್ಲಿ ಸಂಗ್ರಹವಾಗಿರುವಂತಹ ಬಾಕಿ ಕೊಬ್ಬಿನ ಅಂಶಗಳು ಅದು ಸಕ್ಕರೆ ಆಗಿ ಪರಿವರ್ತಿತವಾಗಿ ಉಪಯೋಗ ಆಗ್ತದೆ ಕೂಡಲೇ ಹಾಗೆ ಉಪವಾಸದ ಅಭ್ಯಾಸ ಇರುವವರು ಆ ರೀತಿ ಮಾಡಿದರೆ ಒಳ್ಳೆಯದು ಭಕ್ತಿಯಿಂದ ಕೇಳಬಹುದು ಇಡೀ ದಿವಸ ಪುರಾಣ ನಂತರವೇ ಆಹಾರವನ್ನು ತಗೊಳ್ಬಹುದು ಪ್ರಸಾದರೂಪವಾಗಿ ಅಂತೇಳಿ ಹೇಳ್ತಾರೆ ಘೃತಪಾನಂ ಪಯಪಾನಂಕೃತ್ವಾ ಶೃಯಾತ್ ಸುಖಂ ಫಲಾಹಾರೇಣಾ ಶ್ರಾವ್ಯಮೇಕಭುಕ್ತಾ ಹಿತ ಅಂದರೆ ಆ ರೀತಿ ಉಪವಾಸವಿರೋದು ಅಶಕ್ತನಾದ ಸಂಪೂರ್ಣ ಈಗ ನಿರ್ಜಲ ಉಪವಾಸ ಅಂತೇಳಿ ಹೇಳ್ತಾರೆ ಸಚಲ ಉಪವಾಸ ನೀರು ಕುಡಿದು ಉಪವಾಸ ಮಾಡೋದು ನೀರು ಕೂಡ ಕುಡಿಯದೇ ಉಪವಾಸ ಮಾಡುವಂಥದ್ದು ಅಪರ್ಣ ಅಂತ ಕೇಳಿದರು ಪಾರ್ವತಿಗೆ ಹೆಸರು ಉಪವಾಸದಲ್ಲಿ ತಪಸ್ಸು ಮಾಡಿದ್ದು ಅಂದರೆ ಮೊದಮೊದಲು ಆಹಾರ ತಕ್ಕೊಂಡು ತಪಸ್ಸು ಮಾಡ್ತಿದ್ಲು ಆಮೇಲೆ ಆಹಾರವನ್ನು ಅನ್ನವನ್ನು ಬಿಟ್ಟಲು ನೀರು ಮಾತ್ರ ಆಮೇಲೆ ನೀರನ್ನು ಬಿಟ್ಟಲು ಕೇವಲ ಪರ್ಣ ಎಲೆ ಗಿಡದ ಎಲೆಗಳನ್ನು ಗಿಡಮರಗಳ ಮರಗಳ ಬಳ್ಳಿಗಳ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಿದ್ಲು ಅದನ್ನೇ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಎಲೆಯನ್ನು ಕೂಡ ತಿನ್ನದೆ ಅಂದರೆ ಏನನ್ನು ಕೂಡ ಹೊಟ್ಟೆಗೆ ಸೇವಿಸದೆ ಕುಡಿಯದೆ ತಿನ್ನದೇ ಆವಾಗ ಮಾಡಿದಂತಹ ಘೋರ ತಪಸ್ಸು ಅದಕ್ಕಾಗಿ ಅವಳಿಗೆ ಅಪರ್ಣ ಅಂತ ಹೆಸರು ಬಂತು ಯಾರಿಗೆ ಪರ್ವತರಾಜನ ಹಿಮವಂತನ ಪುತ್ರಿ ಪಾರ್ವತಿ ಅವಳಿಗೆ ಆ ಪರ್ಣ ಪರ್ಣರಹಿತವಾದಂತಹ ಉಗ್ರ ತಪಸ್ಸು ಪರ್ಣವು ಪರ್ಣ ಭಕ್ಷಣೆಯನ್ನು ಮಾಡದೆ ಎಲೆಯನ್ನು ಕೂಡ ತಿನ್ನೋದು ಎಲೆ ಅಂದರೆ ವಿಳ್ಯದೆಲೆ ಅಂತಲ್ಲ ಆಹಾರಕ್ಕಾಗಿ ಯಾವುದೇ ಗಿಡದ ಮರಗಳ ಎಲೆ ಹಾಗೆ ಉಮಾ ಅಂತೇಳಿ ಬಂದದ್ದು ನಿಮಗೆ ನಮಗೆ ಗೊತ್ತು ಅಂದರೆ ಉಮಾ ಅಂತೇಳಿ ಹೇಳಿರುವಂಥದ್ದು ಪಾರ್ವತಿಯನ್ನು ಅವಳ ತಾಯಿ ಹೈಮಾವತಿ ಹಿಮವಂತನ ಮಗಳು ಹೈಮವತಿ ಹಿಮವಂತನ ಪತ್ನಿ ಯಾರು ಈ ಪಾರ್ವತಿಯ ತಾಯಿ ಅವಳು ಕರೆದಿರುವಂಥದ್ದು ಬೇಡ ಹೋಗಬೇಡ ಹೂ ಅಂದರೆ ಕರೆಯುವಂಥ ಒಂದು ಶಬ್ದ ಮಾ ಅಂದರೆ ಬೇಡ ಹೋಗಬೇಡ ತಪಸ್ಸಿಗೆ ಹೋಗ್ತೇನೆ ಅಂತೇಳಿ ಹೇಳಿದ್ದಂತೆ ಪತಿಯನ್ನು ಶಿವನನ್ನು ಪತಿಯಾಗಿ ಪಡೆಯಲಿಕ್ಕೆ ಶಿವನನ್ನು ಬರಿಸಲಿಕ್ಕೆ ಶಿವನನ್ನು ಮೆಚ್ಚಿಸಲಿಕ್ಕೆ ಮೆಚ್ಚಿಸಿ ಮದುವೆ ಆಗಲಿಕ್ಕೆ ತಪಸ್ಸಿಗೆ ಹೋಗ್ತೇನೆ ಅಂತೇಳಿ ಹೇಳುವಾಗ ಬೇಡ ಮಗಳೇ ಹೋಗಬೇಡ ಅಂಥೇಳಿ ಉಮಾ ಹೋಗಬೇಡ ಅಂತೇಳಿ ಹೇಳಿ ಹಾಗೆ ಉಮಾ ಅಂತೇಳಿ ಅಂತ ಹೆಸರು ಅಂಥೇಳಿ ಇನ್ನೊಂದು ಸೋಮ ಅಂಥೇಳಿ ಶಿವನಿಗೆ ಹೆಸರು ಬಂದದ್ದು ಹಾಗೆ ಅಂತೇಳಿ ಹೇಳ್ತಾರೆ ಉಮಾ ಸಹಿತನಾದವ ಸೋಮ ಅಂತೇಳಿ ಸ ಉಮಾ ಸೋಮ ಇನ್ನೊಂದು ಸೋಮ ಅಂದರೆ ಚಂದ್ರ ಹೀಗೆ ಒಂದಕ್ಕೊಂದು ಸಂಬಂಧಗಳಿದೆ ಸೋಮಶೇಖರ ಅಂದರೆ ಶಿವ ಚಂದ್ರನನ್ನು ಧರಿಸಿದವ ಹೀಗೆ ಪುರಾಣ ಮುಗಿಯುವವರಿಗೂ ಉಪವಾಸವಿರಲು ಅಶಕ್ತನಾದರೆ ತುಪ್ಪವನ್ನು ತಿಂದಾದರೂ ಅಥವಾ ಹಾಲನ್ನು ಕುಡಿದಾದರೂ ಪುರಾಣವನ್ನು ಕೇಳಬಹುದು ಘೃತಪಾನಂ ಪಯ್ಪಾನಂ ಪಯಹ ಪಯಸ್ ಸಕಾರಾಂತ ಶಬ್ದ ಪಯ ಹಾಲು ಅದನ್ನು ಕುಡಿದಾದರೂ ಕೇಳಬೇಕು ಫಲಾಹಾರೇಣ ವ ಶ್ರಾವ್ಯಮೇಕಭುಕ್ತ ಆ ರೀತಿಯು ಮಾಡಲು ಶಕ್ತ ಅಲ್ಲದಿದ್ದರೆ ಸಾಮರ್ಥ್ಯ ಇಲ್ಲದಿದ್ದರೆ ಫಲಾಹಾರವನ್ನು ಆದರೂ ಮಾಡಿ ಫಲಾಹಾರ ಅಂದರೆ ಏನು ಫಲ ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಸೇವನೆ ಮಾಡುವಂಥದ್ದು ಅದು ಆಚಮನೆ ಸುಬ್ಬಮ್ಮನಿಗೆ ಏಕಾದಶಿಯ ಉಪವ ಉಪವಾಸ ಅಷ್ಟೋ ಇಷ್ಟು ತಿಂತಾಳಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಹ್ಞೂ ಅಂಥೇಳಿ ಹೇಳಿದ ಹಾಗೆ ಅದು ಇದು ಎಲ್ಲ ಬಗೆಯನ್ನು ಸ್ವಲ್ಪ ಸ್ವಲ್ಪ ತಿಂದು ಬೇಕಾದಷ್ಟು ಹೊಟ್ಟೆ ತುಂಬಿಸಿಕೊಂಡು ನಿದ್ದೆ ಹೊಡೆಯುವಂಥ ಉಪವಾಸ ಅಲ್ಲ ಇದು ಇದು ಫಲಾಹಾರ ಅಂದರೆ ದೇಹಧಾರಣೆ ಅಥವಾ ಚಿತ್ತಧಾರಣೆಗೆ ಬೇಕಾದಷ್ಟು ಅಂದರೆ ಮನಸ್ಸು ಏಕಾಗ್ರತೆಯಲ್ಲಿ ಭಗವಂತನನ್ನು ನೆಲೆಸುವಷ್ಟು ಮನಸ್ಸಿನ ಏಕಾಗ್ರತೆಗೆ ಭಂಗ ಬರದಂತೆ ಕಾಪಿಡುವಷ್ಟು ಆಹಾರ ಅಂಥದ್ದನ್ನು ಮಾಡಿ ಅಷ್ಟು ತೆಕ್ಕೊಂಡು ಪುರಾಣವನ್ನು ಕೇಳಬಹುದು ಹಾಗೆ ಮಾಡಲು ಅಸಮರ್ಥನಾದವನು ಒಪ್ಪತ್ತು ಊಟವನ್ನು ಮಾಡಿ ಒಂದು ಊಟವನ್ನು ಮಾಡಿ ಪುರಾಣವನ್ನು ಕೇಳಬಹುದು ಏಕವಾರಂ ಹವಿಷ್ಯಾನ್ನಂ ಭುಂಜಾದ ಕಥಾವ್ರತಿ ಸುಖ ಸಾಧ್ಯ ಯಥಾ ಸ್ಯಾ ತತ್ ಶ್ರವಣಂ ಖಾದ್ಯಮೇ ವಚ ಸುಖವಾಗಿ ಅಂದರೆ ಯಾವುದೇ ತೊಂದರೆಗಳಿಲ್ಲದೆ ಆರಾಮವಾಗಿ ಕಥೆಯನ್ನು ಕೇಳಲಿಕ್ಕೆ ಏಕಾಗ್ರತೆ ಬರಬೇಕು ಈ ರೀತಿ ಒಂದು ಸಾರಿ ಹವಿಷ್ಯಾನ್ನವನ್ನು ತೆಗೆದುಕೊಳ್ಳಬಹುದು ಅಂದರೆ ಹವಿಷ್ಯಾನ್ನ ಅಂತೇಳಿದರೆ ಭಗವದರ್ಪಿತವಾದಂತಹ ಹವಿಸ್ಸು ಭಗವಂತನಿಗೆ ಅರ್ಪಿತವಾದದ್ದು ಅರ್ಪಣೆಗೆ ಇರುವಂಥದ್ದು ಅಂತಹದ್ದು ಅರ್ಪಿತ ಭಗವಂತನಿಗೆ ಸಮರ್ಪಿಸಿ ಸ್ವೀಕರಿಸುವಂಥದ್ದು ಮತ್ತು ಸುಖವಾಗಿ ಪುರಾಣವನ್ನು ಕೇಳಲು ಸಾಧ್ಯವಾಗುವಷ್ಟು ಮಾತ್ರ ಆಹಾರವನ್ನು ನಾವು ತೆಗೆದುಕೊಳ್ಳಬಹುದು ಸುಖ ಯಥಾ ಸಾಧ್ಯವಾಗಿ ಸುಖ ಸಾಧ್ಯ ಯಥ ಸ್ಯಾತ್ ತಾ ಶ್ರವಣ ಕಾರ್ಯ ಚೋಜನ ಸುಕರಂ ಮನ್ಯೇ ಕಥಾ ಸು ಶ್ರವಣ ಅಂದರೆ ಪುರಾಣವನ್ನು ಕೇಳುವವರು ಈ ಉಪವಾಸವಿರುವುದರಿಂದ ಪುರಾಣವನ್ನು ಕೇಳಲು ತೊಂದರೆ ಆಗ್ತದೆ ಅಂತೇಳಿ ಆದರೆ ಊಟ ಮಾಡಿ ಕೇಳುವಂಥದ್ದೇ ಒಳ್ಳೆಯದು ಅಂದರೆ ಅದೇ ಆಗಲಿ ನಾನು ಹೇಳಿದೆ ಹಾಗೆ ಉಪವಾಸದಿಂದ ಭೋಜನಂ ಸುಕರಂ ಮನ್ಯೆ ಕಥಾಸು ಶ್ರವಣಪ್ರದಂ ನೋ ಉಪವಾಸೋ ವರ ಚೇತ್ ಸ್ಯಾತ್ ಕಥಾ ಶ್ರವಣ ವಿಘ್ನ ಕಥಾ ಶ್ರವಣಕ್ಕೆ ವಿಘ್ನವನ್ನು ಉಂಟು ಮಾಡ್ತದೆ ಅಂತೇಳಿ ಆದರೆ ಅಂತಹ ಉಪವಾಸವು ಶ್ರೇಷ್ಠವಲ್ಲ ನ ಉಪವಾಸ ವರಹ ಹೇಗಾದರೆ ಕಥಾಶ್ರವಣ ವಿಘ್ನಕೃತ್ ಯಥಾ ಸ್ಯಾತ್ ತಃ ಕಥಾಶ್ರವಣ ವಿಘ್ನಂಟು ಮಾಡುವಂತಹ ಉಪವಾಸ ಬೇಡ ಅದಕ್ಕಿಂತ ಹಗುರವಾದ ಭೋಜನವು ಒಳ್ಳೆಯದು ಮುಂದೆ ಹೇಳ್ತಾರೆ ಗರಿಷ್ಠ ದ್ವಿದಲ ದಂ ನಿವಾಂಶ್ಚ ಮಸೂರಿಕಾಂ ಭಾವದುಷ್ಟ ಪರ್ಯುಷಿತ ಜಗ್ಧ್ವಾ ನಿತ್ಯಂ ಕಥಾವ್ರತೀ ವಾರ್ತಾಕಿಂದಂಚ ಪಿಚಂಡಂ ಮೂಲಕ ತಥಾ ಕೂಷ್ಮಾಂಡಂ ನಾಲಿಕೇರಂಚ ಮೂಲಂ ಜಗ್ಧ್ವಾ ಕಥಾವ್ರತೀ ಅಂದರೆ ಪುರಾಣವನ್ನು ಕೇಳುವವರು ಮುಂದೆ ಹೇಳುವ ಪದಾರ್ಥಗಳನ್ನು ತಿನ್ನಲು ಉಪಯೋಗಿಸಬಾರದು ಯಾವುದೆಲ್ಲ ತಿನ್ನಬಾರದು ದ್ವಿದಳ ಧಾನ್ಯವಾಗಿರುವ ಅವರೆ ಆಮೇಲೆ ಮಸೂರಿಕಾ ಇವುಗಳನ್ನು ಬೇಯಿಸಿ ತಿನ್ನಬಾರ್ದು ಗರಿಷ್ಠ ದ್ವಿದಳಂ ದಗ್ಧಂ ದಗ್ಧ ಅಂದರೆ ಬೇಯಿಸಿದ್ದು ಅಂತೇಳಿ ಅರ್ಥ ಇಲ್ಲಿ ನಿಷ್ಪಾವಾಂಶ ಮಸೂರಿಕಾಂ ಮನಸ್ಸಿನ ಭಾವನೆಯು ವ್ಯತ್ಯಾಸವಾಗುವಂತಹ ಆಹಾರವನ್ನಾಗಲಿ ತಂಗಳು ಪದಾರ್ಥವನ್ನಾಗಲಿ ತಿನ್ನಬಾರದು ಭಾವದುಷ್ಟಂ ಪರ್ಯೂಷಿತಂ ಮನಸಿನ ಭಾವಕ್ಕೆ ಹಾನಿಯುಂಟು ಮಾಡುವಂಥದ್ದು ಭಾವದುಷ್ಟವಾದು ಪರ್ಯುಷಿತಂ ಅಂದರೆ ಹಳಸಿದ್ದು ಅಥವಾ ತಂಗಳನ್ನ ಅಂತ ಹೇಳ್ತಾರೆ ಉಚ್ಚಿಷ್ಟಂ ಅಮೇಧಂ ಪರ್ಯುಷಿತಮಗೆಲ್ಲ ಬರ್ತದೆ ಭಗವದೀತೆಯಲ್ಲಿ ಕೂಡ ಬರ್ತದೆ ತಾಮಸ ಆಹಾರ ಅಂದರೆ ಯಾವುದು ಸಾತ್ವಿಕ ಯಾವುದು ರಾಜಸ ಯಾವುದು ಅಂತ ರಸ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ್ರಿಯ ಅಂತೇಳಿ ಕಟ್ವಾಮ್ಲವಣಾತ್ಯುಷ್ಣತೀಕ್ಷಣ ಊಕ್ಷವಿಹಿ ಆಹಾರ ರಾಜ್ಯೇಷ್ಟಾ ಹೇಗೆ ಯಾತಯಾಮ ಪೂತಿಪರ್ಯುಷಿತಂಚ ಉಚ್ಛಿಷ್ಟ ಅಮೇಧ್ಯ ತತ್ಮಸ ಮುದಾಹೃತ ಅಂಥೇಳಿ ಅಲ್ಲಿ ಮೂರು ರೀತಿಯ ಆಹಾರಗಳು ಬರ್ತದೆ ಸಾತ್ವಿಕರಿಗೆ ರಸಭರಿತವಾದಂತಹ ಸ್ನಿಗ್ಧ ಅಂದರೆ ಅಂಟಿನಿಂದ ಅಂದರೆ ತುಪ್ಪ ಎಣ್ಣೆ ಇದರಿಂದ ಕೂಡಿದಂತಹ ಸ್ಥಿರವಾದ ಬೇಗನೆ ಕೆಳದಂತಹ ಹೃದಯ ಅಂದರೆ ಮನಸ್ಸಿಗೂ ಹಿತಕರವಾಗಿರುವಂತಹ ಹಾಗೂ ಆರೋಗ್ಯಕ್ಕೂ ಆಹಾರ ಸಾತ್ವಿಕರಿಗೆ ಪ್ರಿಯವಾದದ್ದು ಅಂದರೆ ಅದು ಸಾತ್ವಿಕ ಆಹಾರ ಅಂತ ಆಹಾರದಿಂದಲೂ ಸಾತ್ವಿಕ ಬುದ್ಧಿ ಉಂಟಾಗ್ತದೆ ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತಲೇ ಹೇಳಿದ್ದಾರೆ ಅಂದರೆ ಆಹಾರ ಶುದ್ಧಿ ಇದ್ದರೆ ಸತ್ವಶುದ್ಧಿ ಆಗ್ತದೆ ನಮ್ಮದು ಸತ್ವಶುದ್ಧಿ ಆದರೆ ಅದರಿಂದ ನಮ್ಮ ಸ್ಮೃತಿಯು ಧ್ರುವ ಶಾಶ್ವತವಾಗ್ತದೆ ಸ್ಮರಣಶಕ್ತಿ ಕೂಡ ವೃದ್ಧಿಸ್ತದೆ ಮನಃಶಕ್ತಿ ಆತ್ಮಶಕ್ತಿ ಎಲ್ಲ ಕೂಡ ಹಾಗಾಗಿ ಇಲ್ಲಿಗ ರಸ್ಯ ಅಂದರೆ ನಾನು ಸಾತ್ವಿಕ ಆಹಾರದ ಬಗ್ಗೆ ಹೇಳಿದೆ ರಾಜಸ ಆಹಾರ ಅಂದರೆ ಕಟು ತುಂಬ ಖಾರ ಮತ್ತು ಕಹಿ ಒಗರು ಬೇರೆ ಬೇರೆ ಕಟುವಾಗಿರುವಂಥದ್ದು ಕಟ್ಟು ಆಮ್ಲ ಹುಳಿ ಹ್ಞೂ ಲವಣ ಕ ಅತಿಯಾದ ಅತಿಯಾದ ಉಪ್ಪು ಹ್ಞೂ ಅತಿ ಉಷ್ಣ ಅತಿಯಾದ ಬಿಸಿ ಹ್ಞೂ ಕಟ್ಟು ಆಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಅತ್ಯಂತ ಖಾರವಾದಂತಹ ಹಾಗೆ ಅತ್ಯಂತ ಬಿಸಿ ಬಿಸಿಯಾದಂತಹ ಅತ್ಯಂತ ಸ್ಪೈಸಿ ಅಂತ ಹೇಳ್ತೇವೆ ಇಂಥದೆಲ್ಲ ಇದೆಲ್ಲ ರಾಜಸ ಆಹಾರ ನಮ್ಮ ಮನಸ್ಥಿತಿಯು ಕೂಡ ಅಂಥದ್ದನ್ನು ತಿಂದರೆ ಅದೇ ರೀತಿ ಆಗ್ತದೆ ಅಂದರೆ ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ನಮ್ಮನ್ನು ಹೆಚ್ಚು ಬಾಧಿಸ್ತವೆ ಹಾಗೆ ತಮ ತಮೋ ಗುಣ ಪ್ರಧಾನರಾದಂತಹ ವ್ಯಕ್ತಿತ್ವ ಉಳ್ಳವರು ಯಾವ ರೀತಿ ಆಹಾರವನ್ನು ಬಯಸ್ತಾರೆ ಹಾಗೆ ಯಾವ ರೀತಿಯ ಆಹಾರವನ್ನು ತಿಂದರೆ ತಮೋ ಗುಣವು ವೃದ್ಧಿ ಆಗ್ತದೆ ಅಂತೇಳಿ ಹೇಳಿದರೆ ಯಾತಾಯಾಮ ಅಂದರೆ ಆಹಾರವನ್ನು ತಯಾರಿ ಮಾಡಿ ಒಂದು ಜಾವದಷ್ಟು ಕಾಲ ಹ್ಞೂ ಅಂದರೆ ಗಂಟೆಗಟ್ಟಲೆ ಕಳೆದಿದ್ರೆ ಹೊತ್ತು ಆಮೇಲೆ ಗತ ರಸಂ ರಸ ವರ್ಜ ಒಣಗಟೆ ಆಹಾರ ಗತ ರಸಂ ಪೂರ್ತಿ ಪರ್ಯೂಷಿತ ಅಂಚ ಹಾಗೆ ಹಳಸಿದ್ದು ತಂಗಳು ನಿನ್ನೆಯದ್ದು ಉಚ್ಚಿಷ್ಟಂಚ ಅಮೇಧ್ಯಂಚ ಹಾಗೆ ಉಚ್ಚಿಷ್ಟವಾದಂಥದ್ದು ಅಂದರೆ ಎಂಜಲು ಅನ್ನ ಅಮೇಧ್ಯವಾದ್ದು ಅಂದರೆ ಸೇವಿಸಬಾರದಂಥದ್ದು ಯಾವುದೆಲ್ಲ ಇದೆಯೋ ಇಂಥದ್ದನ್ನು ಅದನ್ನೆಲ್ಲ ತಾಮಸ ಆಹಾರ ಅಂತೇಳಿ ಹೇಳ್ತೇವೆ ಈಗ ಇಲ್ಲಿ ಹೇಳಿದ್ದು ಅಂತಹದ್ದೆಲ್ಲ ಭಾವದುಷ್ಟ ಆಹಾರಗಳು ಮನಸಿನ ಭಾವನೆ ವ್ಯತ್ಯಾಸವಾಗುವಂಥದ್ದು ಆಹಾರ ಅಂಥದ್ದನ್ನು ಅಂದರೆ ರಾಜಸ ತಾಮಸ ಇದೆರಡೂ ಕೂಡ ಮನಸ್ಸಿನ ಭಾವನೆಯನ್ನು ವ್ಯತ್ಯಾಸ ಮಾಡುತ್ತದೆ ಅಂದರೆ ಸಾತ್ವಿಕ ಪರಮಾತ್ಮನಲ್ಲಿ ನಿಲ್ಲಿಸುವುದಿಲ್ಲ ಜಧ್ವಾತ್ ನಿತ್ಯಂ ಕಥಾವ್ರತಿ ನಿತ್ಯವೂ ಕೂಡ ಅಂತಹ ಆಹಾರವನ್ನು ತ್ಯಜಿಸಬೇಕು ಈ ಪುರಾಣ ಶ್ರವಣ ಮಾಡೋದು ಸಂದರ್ಭದಲ್ಲಿ ಕಥಾವ್ರತಧಾರಿ ವಾರ್ತಾಕಂಚ ಕಲಿಂದಂಚ ಪಿಚಂಡಂ ಮೂಲಕ ತಥಾ ವಾರ್ತಾಕ ಅಂತ ಹೇಳಿ ಹೇಳ್ತಾರೆ ಬದನೆಕಾಯಿ ಕಲಿಂದಂಚ ಕೊಡಶಿ ಹಣ್ಣು ಅಂತ ಹೇಳ್ತಾರೆ ಪಿಚಂಡಂ ಸೋರೆಕಾಯಿ ಮೂಲಕಂ ಮೂಲಂಗಿ ಕೂಷ್ಮಾಂಡಂ ನಾಲಿಕೇರಂಚ ಕುಂಬಳಕಾಯಿ ತೆಂಗಿನಕಾಯಿ ಮೂಲಂಜಗ್ಧ್ವ ಕಥಾವೃತಿ ಇವುಗಳನ್ನು ಕೂಡ ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ ತೆಂಗಿನಕಾಯಿ ಎಣ್ಣೆ ಕಸೆ ಜಾಸ್ತಿ ಎಣ್ಣೆ ಸತ್ವ ಆಮೇಲೆ ಕುಂಬಳಕಾಯಿ ಕುಂಬಳಕಾಯಿ ಮೇಧ್ಯ ಅಂದರೆ ಅಮೇಧ್ಯ ಅಲ್ಲ ಮೇಧಾಶಕ್ತಿಯನ್ನು ಹೆಚ್ಚಿಸುವಂಥದ್ದೇ ಆದರೆ ಕುಂಬಳಕಾಯಿ ಮಂಗಳ ಕಾರ್ಯಗಳಿಗೆ ಉಪಯೋಗ ಮಾಡೋದಿಲ್ಲ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಹೆಚ್ಚಾಗಿ ಅದು ಉಪಯೋಗಕ್ಕಿಲ್ಲ ಹಾಗೆ ಈ ಪುರಾಣ ಕಥಾಶ್ರವಣದಲ್ಲಿ ಅದರಲ್ಲೂ ಶಿವಪುರಾಣ ಕಥಾಶ್ರವಣದಲ್ಲಿ ಕುಂಬಳಕಾಯಿ ಬೇಡ ಅಂತ ಹೇಳ್ತಾರೆ ಸೋರೆಕಾಯಿ ಮೂಲಂಗಿ ಇವೆಲ್ಲ ಕೂಡ ಸಾತ್ವಿಕ ಆಹಾರ ಅಲ್ಲ ಎನ್ನುವ ದೃಷ್ಟಿಯಲ್ಲಿ ಅಂದರೆ ಭಾವದುಷ್ಟವಾದಂಥ ಆಹಾರಗಳು ಫಲಾಂಡು ಪಲಾಂಡುಂ ಲಸುನಂ ಹಿಂಗುಂ ಈರುಳ್ಳಿ ಪಲಾಂಡು ಲಶುನ ಬೆಳ್ಳುಳ್ಳಿ ಹಿಂಗು ಅಂದರೆ ಇಂಗು ಗ್ರಂಜನಂ ಮಾದಕಂ ಹಿತತ್ ಗಾಂಜಾ ಹ್ಞೂ ಮಾದಕ ಪದಾರ್ಥಗಳು ವಸ್ತೂನ್ ಆಮಿಷ ಸಂಜ್ಞಾನಿ ಆಮಿಷವನ್ನು ಉಂಟು ಮಾಡುವಂಥದ್ದು ಅಂದರೆ ಅದೇ ನಮ್ಮ ಚಟ ಭರಿಸುವಂಥ ವಸ್ತುಗಳು ಹಾಂ ಸಿ ಮದ್ಯ ನಶ್ಯ ಇವೆಲ್ಲ ಕೂಡ ವರ್ಜೆಯೇತ್ ಯ ಕಥಾವ್ರತಿ ಅಂಥದ್ದನ್ನೆಲ್ಲ ವರ್ಜಿಸಬೇಕು ಈ ಕಥಾವ್ರತೆ ವ್ರತಧಾರಿ ಕಾಧಿಷಡ್ವಿಕಾರಂಚ ಂಚ ವಿನಿಂದನಂ ಪತಿವ್ರತಾ ನಿಂದಾಂ ವರ್ಜೆಯೇ ಕಥಾವ್ರತೀ ಅಂದರೆ ಕಾಮಕ್ರೋಧಲೋಭಮೋಹ ಮದ ಮಾತ್ಸರ್ಯವೆಂಬಂದು ಅರಿಷಡ್ವರ್ಗ ಅಂತ ಹೇಳ್ತಾರೆ ಆರು ವಿಕಾರಗಳನ್ನು ಬಿಟ್ಟಿರಬೇಕು ಕಾಮದಿಷಡ್ವಿಕಾರ ಛ ವಿಂದನ ರ ನಿಂದೆ ದ್ವಿಜರನ್ನು ಅಂದರೆ ಬ್ರಹ್ಮಕ್ಷತ್ರ ವೈಶ್ಯರನ್ನು ನಿಂದಿಸಬಾರದು ದ್ವಿಜ ಅಂದರೆ ಎರಡು ಜನ್ಮ ಉಪನಯನದ ಬಳಿಕ ಎರಡು ಜನ್ಮ ಅಂತೇಳಿ ಹೇಳ್ತಾರೆ ಹೊಸ ಜನ್ಮ ಮರುಜನ್ಮ ಉಪನಯನ ಸಂಸ್ಕಾರದ ಬಳಿಕ ಆಗುವಂಥದ್ದು ಅದು ಬ್ರಹ್ಮಕ್ಷತ್ರ ವೈಶ್ಯರಿಗೆ ಇರುವಂಥದ್ದು ಹಾಗಾಗಿ ಅವರನ್ನು ದ್ವಿಜರು ಅಂತೇಳಿ ಹೇಳ್ತಾರೆ ಜನ್ಮನ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜ ಉಪನಯನ ಸಂಸ್ಕಾರದಿಂದ ಜಂತುವಾಗಿ ಹುಟ್ಟಿದ ಎಲ್ಲರೂ ಕೂಡ ಪುನರ್ಜನ್ಮವನ್ನು ಹೊಂದಿ ದ್ವಿಜರೆಂದಿಸಿಕೊಳ್ಳುತ್ತಾರೆ ಪತಿವ್ರತೆಯರನ್ನು ಸತ್ಪುರುಷರನ್ನು ನಿಂದಿಸಬಾರದು ಪತಿವ್ರತ ಸತಾಂ ನಿ ಪತಿವ್ರತೆಯರ ಹಾಗೆ ಸಜ್ಜನರ ನಿಂದೆ ಇದನ್ನು ವರ್ಜಯೇತ್ ಕಥಾವ್ರತಿ ವರ್ಜಿಸಬೇಕು ಅಂತ ಹೇಳ್ತಾರೆ ರಜಸ್ವಲಾನನ್ನ ಪಶ್ಯೇತ್ ಪತಿ ತಾನ್ನವದೇತ್ ಕಥಾ ದ್ವಿಜ್ವಿಷೋ ವೇದವರ್ಜ್ಯಾನ್ನವದೇದ್ಯ ಕಥಾವ್ರತೀ ಅಂದರೆ ಪುರಾಣವನ್ನು ಕೇಳುವವರು ಮುಟ್ಟಾಗಿರುವ ಸ್ತ್ರೀಯರನ್ನು ನೋಡಲೂಬಾರದು ಅಂತೇಳಿ ಹೇಳ್ತಾರೆ ಜಾತಿ ಭ್ರಷ್ಟರ ಆದವರೊಡನೆ ಮಾತುಕತೆಗಳನ್ನು ಆಡಬಾರದು ಬ್ರಾಹ್ಮಣರನ್ನು ದ್ವೇಷಿಸುವವರೊಡನೆಯು ವೇದ ಮಾರ್ಗವನ್ನು ಬಿಟ್ಟು ನಡೆಯುತ್ತಿರುವವರೊಡನೆಯೂ ಮಾತನಾಡಬಾರದು ಅಂದರೆ ಬ್ರಾಹ್ಮಣ ಅಂತ ಹೇಳಿದರೆ ಇಲ್ಲಿ ಜಾತಿಯಿಂದಲೂ ತಿಳಿಯುವುದು ಅಥವಾ ವರ್ಣ ವರ್ಣಾಶ್ರಮ ಧರ್ಮ ಎನ್ನುವಂಥದ್ದು ವರ್ಣ ಅಂದರೆ ಬ್ರಾಹ್ಮಣ ಗುಣ ಯಾವ ರೀತಿ ಅಂದರೆ ಬ್ರಹ್ಮ ತತ್ಪರತೆ ಅಂದರೆ ಬ್ರಹ್ಮ ಅಂದರೆ ದೇವರು ಭಗವಂತನ ಒಂದು ಪ್ರೇಮ ಅತಿ ಹೆಚ್ಚಾಗಿ ಇರುವಂಥವ್ರು ಭಗವದ್ಭಕ್ತಿ ಇರುವಂಥವರು ಹಾಗೆ ಭಗವಂತನ ಈಗಾಗಲೇ ಹೇಳಿದ ನವಧ ಭಕ್ತಿಯುಳ್ಳವರು ಭಗವಂತನಲ್ಲಿ ಹಾಗೆ ಯಜನಾ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಪ್ರತಿಗ್ರಹ ಅಂದರೆ ಸ್ವೀಕಾರ ಯಜನ ಅಂದರೆ ಯಜ್ಞ ಮಾಡಿ ಮಾಡುವಂಥದ್ದು ಸ್ವಂತಕ್ಕಾಗಿ ಯನ ಅಂದರೆ ಇನ್ನೊಬ್ರಿಗೆ ಮಾಡಿಸುವಂಥದ್ದು ಯಜ್ಞ ದಾ ಅಧ್ಯಯನ ಅಧ್ಯಾಪನ ಅಂದರೆ ಸ್ವಾಧ್ಯಾಯ ತನ್ನ ಅಧ್ಯಯನ ಮಾಡುವಂಥದ್ದು ಅಧ್ಯಾಪನ ಅಂದರೆ ಪಾಠ ಮಾಡುವಂಥದ್ದು ಇನ್ನೊಬ್ಬರಿಗೆ ದಾನ ಪ್ರತಿಗ್ರಹ ದಾನ ಅಂದರೆ ಕೊಡುವುದು ಪ್ರತಿಗ್ರಹ ಅಂದರೆ ಸ್ವೀಕಾರ ಪ್ರತಿ ಸ್ವೀಕಾರ ದಾನವನ್ನು ಇದಾರು ಷಟ್ಕರ್ಮಗಳು ಅದರಲ್ಲಿ ನಿರತರಾಗಿರುವವರನ್ನು ಬ್ರಾಹ್ಮಣ ಅಂತೇಳಿ ಹೇಳ್ತಾರೆ ಅಥವಾ ಬ್ರಾಹ್ಮಣರಿಗೆ ಯಾರು ಷ್ ಕರ್ಮಗಳು ಅವಶ್ಯವಾಗಿ ಕರ್ತವ್ಯ ಅಂತೇಳಿ ಹೇಳ್ತಾರೆ ಇನ್ನೊಂದು ಬ್ರಹ್ಮ ಕರ್ಮ ಏನೇನು ಅಂಥೇಳಿ ಸ್ನಾನಂ ಸಂಧ್ಯಾ ಜಪೋ ಹೋಮ ಹೀಗೆಲ್ಲ ಬರ್ತದೆ ಆ ರೀತಿಯಲ್ಲಿ ಕೂಡ ಬೇರೆ ಬೇರೆ ಉಂಟು ಹಾಗೆಯೇ ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರ ಇವರ ಧರ್ಮಗಳು ಏನು ಎನ್ನುವಂಥದ್ದು ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಕೊನೆಯ ಅಧ್ಯಾಯದಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಕೂಡ ಚೆನ್ನಾಗಿ ಹೇಳ್ತಾರೆ ಹಾಗೇ ಅದರಲ್ಲಿ ಗುಣಕರ್ಮ ವಿಭಾಗಶಃ ಎನ್ನುವಂಥದ್ದು ಕೂಡ ಇದೆ ಚಾತುರ್ವರ್ಣಂ ಮಯ ಅಸೃಷ್ಟಂ ಎನ್ನುವಂಥದ್ದು ಭಗವಂತನಿಂದ ಸೃಷ್ಟಿಯಾದದ್ದು ಅದು ನಾಲ್ಕು ವರ್ಣಗಳ ಬಗ್ಗೆ ಅಲ್ಲಿ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಅಂದರೆ ಬ್ರಹ್ಮ ಕ್ಷ ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೇಳಬೇಕ್ರೆ ಏನೇನು ಗುಣಗಳಿರಬೇಕು ಅವನಿಗೆ ಹ್ಞೂ ಸತ್ಯ ಧರ್ಮ ಮುಂತಾದವುಗಳು ದಯೆ ಹ್ಞೂ ಆಮೇಲೆ ಲೋಕಹಿತ ಸರ್ವೇ ಜನ ಸುಖಿನ ಹೋಗುವಂತೂ ಲೋಕಾಸಂಸ್ತ ಅಸುಖಿ ನೋಬಂಥ ನಿಸ್ವಾರ್ಥ ಭಾವದಿಂದ ಲೋಕ ಕಲ್ಯಾಣಕಾರಿಯಾದಂತಹ ಕಾರ್ಯವನ್ನು ನಿತ್ಯವು ಮಾಡುವಂಥದ್ದು ಲೋಕ ಕಲ್ಯಾಣಕರವಾದಂಥದ್ದನ್ನು ಅಂದರೆ ಸ್ವಾರ್ಥ ಕಡಿಮೆ ಪರಾರ್ಥ ಹೆಚ್ಚಿರುವಂಥದ್ದು ಬ್ರಾಹ್ಮಣ ಗುಣ ಬ್ರಾಹ್ಮಣ ಕರ್ಮವು ಕೂಡ ಅದೇ ರೀತಿ ಲೋಕಹಿತಕ್ಕಾಗಿಯೇ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡುವಂಥದ್ದು ಹೀಗೆ ಸತ್ಯಂ ಶೌಚಂ ದಯಾ ಮೌನಮಾರ್ಜವಂ ವಿನಯಂ ತಥಾ ಔದಾರ್ಯಂ ಮನಸಶ್ಚವ ಕುರ್ಯಾನ್ ನಿತ್ಯಂ ಗಥಾವ್ರತಿ ಇದರಲ್ಲಿ ಹೇಳ್ತಾರೆ ಪುರಾಣವನ್ನು ಕೇಳುವವನು ಈ ರೀತಿಯಾಗಿರಬೇಕು ಸತ್ಯವನ್ನು ನುಡಿಯುವವನಾಗಿಯೂ ಶುದ್ಧನಾಗಿಯೂ ಇರಬೇಕು ದಯಾಶೀಲನಾಗಿರಬೇಕು ಸಾಧ್ಯವಾದಷ್ಟು ಮೌನವನ್ನು ಅವಲಂಬಿಸಿರಬೇಕು ಅಂದರೆ ಏಕಾಗ್ರತೆ ಭಗವಂತನಲ್ಲಿ ನೆಲೆಸಿರಬೇಕು ಏಕಾಗ್ರವಾದ ಮನಸ್ಸು ಹಾಳು ಹರಟೆ ಅಥವಾ ಕಾಡು ಹರಟೆಯಲ್ಲಿ ತೊಡಗಿರಬಾರ್ದು ಲೌಕಿಕ ವಾರ್ತಾಲಾಪಗಳು ಹೆಚ್ಚು ಮಾಡಬಾರ್ದು ಅಂಥೇಳಿ ಮೃದುವಾಗಿಯೂ ನಮ್ರನಾಗಿಯೂ ಇರಬೇಕು ಉದಾರ ಮನಸ್ಸುಳ್ಳವನಾಗಿ ಇರಬೇಕು ಅಂಥೇಳಿ ಹೇಳ್ತಾರೆ ಇದು ಪುರಾಣದ ಮಹಾತ್ಮೆಯ ಏಳನೇ ಅಧ್ಯಾಯ ಸ್ಕಾಂದ ಪುರಾಣದಲ್ಲಿ ಬರುವಂಥದ್ದು ಇದರ ಮುಂದಿನ ಭಾಗವನ್ನು ಮುಂದೆ ನೋಡ್ಬೋದು ಹರೇ ರಾಮ ಓಂ ತತ್